ಪರಮಾತ್ಮ ಯಾವ ರೀತಿಯಾಗಿ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿ ತಿವಿಜ ಜೀವರಿಗೆ ಕೊಟ್ಟು ಅವರಿಂದ ಅವರವರ ಸ್ವರೂಪಯೋಗ್ಯತೆಯಂತೆ ಸಾಧನೆಯನ್ನು ಮಾಡಿಸ್ತಾನೋ ಅದೇ ರೀತಿ ಫಲವನ್ನು ಕೂಡ ವಿಭಾಗ ಮಾಡಿಯೇ ಕೊಡ್ತಾನೆ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ ಅರ್ಧ ತನ್ನೊಳಗಿರಿಸಿ ಉಳಿದೊಂದರ್ಧವ ವಿಭಾಗವಗೈಸಿ ವೃಜನಾರ್ಧನನು ಪೂರ್ವದಲ್ಲಿ ಸ್ವಾತಂತ್ರ್ಯವ ಕೊಟ್ಟಂತೆ ಸ್ವರ್ಧುನೀಪಿತ ಕೊಡುವವರ ಸುಖ ವೃದ್ಧಿಗೋ ಸುಖ ಬ್ರಹ್ಮವಾಯು ಕಪರ್ಧಿ ಮೊದಲಾದವರಳಿದ್ದು ಅವರ ಯೋಗ್ಯತೆಯನ್ನು ಅರಿತು ಅಂತ ಅರ್ಧ ತನ್ನೊಳಗಿರಿಸಿ ಪರಮಾತ್ಮ ತನ್ನ ಸ್ವಾತಂತ್ರ್ಯದಲ್ಲಿ ಅರ್ಧವನ್ನು ತನ್ನೊಳಗೆ ಇಟ್ಟುಕೊಂಡು ಉಳಿದ ಒಂದ ಅರ್ಧವನ್ನು ವಿಭಾಗ ಮಾಡಿ ಹಿಂದೆ ಯಾವ ರೀತಿಯಾಗಿ ಸ್ವಾತಂತ್ರ್ಯವನ್ನು ಕೊಟ್ಟನೋ ಅದೇ ರೀತಿಯಾಗಿ ಗಂಗಾಪಿತನಾದ ಪರಮಾತ್ಮ ಜೀವರಿಗೆ ಅವರ ಸುಖವನ್ನು ವೃದ್ಧಿ ಮಾಡೋದಕ್ಕೋಸ್ಕರವಾಗಿ ಬ್ರಹ್ಮ ವಾಯು ರುದ್ರ ಮೊದಲಾದ ದೇವತೆಗಳೊಳಗಿದ್ದು ಅವರ ಯೋಗ್ಯತೆಯಂತೆ ಕೊಡ್ತಾನೆ ಸ್ವಾತಂತ್ರ್ಯವನ್ನು ಯಾವ ರೀತಿಯಾಗಿ ಪರಮಾತ್ಮ ಕೊಟ್ಟಿಯಾನೋ ಅದಕ್ಕೆ ತಕ್ಕಂತೆ ಅದೇ ರೇಷಿಯೋ ಅಥವಾ ಪ್ರಮಾಣಕ್ಕೆ ತಕ್ಕಂತೆ ಪುಣ್ಯ ಪಾಪಗಳನ್ನು ಕೂಡ ಪರಮಾತ್ಮ ವಿಭಾಗ ಮಾಡಿಕೊಡ್ತಾನೆ ಅಂತ ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾರೆ ಪುಣ್ಯಕರ್ಮ ಅಥವಾ ಪಾಪಂ ಯಜ್ಜೀವೋ ವಿಧದಾತ್ಯಯಂ ಸ್ವಾತಂತ್ರ್ಯ ಮನುಸ್ಮೃತ್ಯೈವ ತತ್ ಭಾಗಕಲ್ಪನಂ ಸ್ವಾತಂತ್ರ್ಯ ಪ್ರಮಾಣಕ್ಕೆ ಅನುಗುಣವಾಗಿ ಜೀವ ಏನು ಪುಣ್ಯ ಅಥವಾ ಪಾಪಕರ್ಮ ಮಾಡ್ತಾನೋ ಅದಕ್ಕೆ ಅನುಸಾರವಾಗಿ ಅದೇ ಪ್ರಮಾಣದಲ್ಲಿ ಅವರಿಗೆ ಫಲವನ್ನು ಕೊಡ್ತಾನೆ ಭಗವಂತ ಅದರಲ್ಲೂ ಕಿಂಚಿತ್ತು ವ್ಯತ್ಯಾಸವನ್ನು ಮಾಡೋದಿಲ್ಲ ಇಲ್ಲಿ ಸ್ವರ್ಧುನಿ ಪೀತ ಸ್ವರ್ಧುನಿ ಅಂದರೆ ಆಕಾಶಗಂಗೆ ಅವಳ ಪೀತ ಅಂತಾದರೆ ರುಜಿನಾರ್ಧನ ಪಾಪ ಪರಿಹಾರ ಮಾಡುವಂಥ ಪರಮಾತ್ಮ ಬ್ರಹ್ಮಾದಿಗಳಿಗೆ ಅವರ ಸುಖವನ್ನು ಅವರ ವೃದ್ಧಿಗೋಸ್ಕರ ಕೊಡ್ತಾನೆ ಸುಖ ಅಂದರೆ ಇಲ್ಲಿ ಸುಖ ಸಾಧನವಾಗಿರ್ತಕ್ಕಂಥ ಜ್ಞಾನ ಭಕ್ತಿ ವೈರಾಗ್ಯ ಮೊದಲಾಗಿರ್ತಕ್ಕಂಥ ಸಜ್ಜನರ ಗುಣ ಅಂತ ತಿಳ್ಕೊಬೇಕು ಮೋಕ್ಷದಲ್ಲಿ ಸು ಸುಖ ಬೇರೆ ಇಲ್ಲಿ ವಿಷಯ ಪದಾರ್ಥಗಳಿಂದ ಸಿಗುವಂಥ ಸುಖ ಬೇರೆ ಸುಖ ಸಾಧನವಾಗಿರ್ತಕ್ಕಂಥ ಜ್ಞಾನ ಭಕ್ತಿಯಾದಿಗಳು ಇದೆಲ್ಲವನ್ನೂ ಕೂಡ ಪರಮಾತ್ಮ ಕೊಡ್ತಾನೆ ಸಜ್ಜನರ ಗುಣಗಳು ಅಂತ ಹಿಂದಿನ ಪದ್ಯಗಳಲ್ಲಿ ಏನು ತಿಳಿಸಿದ್ರು ಆ ರೀತಿಯಾಗಿ ಸಜ್ಜನರ ಈ ಗುಣಲಕ್ಷಣಗಳು ಅವರಿಗೆ ಅಲೌಕಿಕವಾಗಿರ್ತಕ್ಕಂಥ ದಿವ್ಯ ಸುಖ ಸಾಧನ ಆಗಿರತ್ತೆ ಭಕ್ತಿ ಸುಖಕ್ಕಿಂತ ಜ್ಞಾನ ಸುಖಕ್ಕಿಂತ ಬೇರೆ ಲೌಕಿಕ ಶುದ್ಧ ಸುಖ ನಮಗೆ ಬೇಡ ಅಂತ ಹೇಳುವಂಥದ್ದು ಸಜ್ಜನರ ಮನಸ್ಥಿತಿ ಈ ಭಕ್ತಿ ಸುಖವರೆಗೆ ಸತ್ವಗುಣ ಅಭಿವೃದ್ಧಿಗೆ ಕಾರಣ ಆಗತ್ತೆ ಹಿಂದೆ ಹೇಳ್ದಂಗೆ ಭಕ್ತಿ ವೃದ್ಧಿಯಿಂದ ಸತ್ವವೃದ್ಧಿ ಆ ಸತ್ವವೃದ್ಧಿಯಿಂದ ಇನ್ನೂ ಹೆಚ್ಚಿನ ಭಕ್ತಿ ವೃದ್ಧಿ ಭಕ್ತಿ ಪಕ್ವ ಭಕ್ತಿ ಪರಿಪಕ್ವ ಭಕ್ತಿ ಅತಿ ಪರಿಪಕ್ವ ಭಕ್ತಿ ಅಂತ ಆ ಭಕ್ತಿಯಲ್ಲಿ ಔನ್ನತ್ಯವನ್ನು ಪಡೀತಾ ಹೀಗೆ ಭಕ್ತಿ ಅಭಿವೃದ್ಧಿ ಆಗ್ತಾ ಭಗವಂತನ ವಿಶೇಷ ಅನುಗ್ರಹದಿಂದ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗತ್ತೆ ಆದ್ದರಿಂದ ಈ ಭಕ್ತಿಯ ವೃದ್ಧಿ ಆಗೋದಕ್ಕಾಗಿ ಜ್ಞಾನ ಭಕ್ತಿ ವಿರಕ್ತಿ ವಿನಯ ಮೊದಲಾಗಿರ್ತಕ್ಕಂಥ ಗುಣಗಳ ಸುಖವನ್ನು ಸ್ವಾತಂತ್ರ್ಯದ ಪ್ರಮಾಣಕ್ಕೆ ಅನುಸಾರವಾಗೇ ಕೊಡ್ತಾನೆ ಪರಮಾತ್ಮ ಅದರಲ್ಲಿ ವ್ಯತ್ಯಾಸವನ್ನು ಮಾಡೋದಿಲ್ಲ ಬ್ರಹ್ಮ ವಾಯು ಕಪರ್ದಿ ಮೊದಲಾದವರಳಿದ್ದವರ ಯೋಗ್ಯತೆಯ ಬ್ರಹ್ಮ ವಾಯು ಕಪರ್ದಿ ರುದ್ರ ಮೊದಲಾದ ದೇವತೆಗಳೊಳಗಿದ್ದು ಸ್ವಾತಂತ್ರ್ಯ ಗುಣ ಅನರೂಪದಿಂದ ಅವರಲ್ಲಿ ಅಂತರ್ಯಾಮಿಯಾಗಿದ್ದು ಅವರ ಯೋಗ್ಯತೆಯನ್ನು ಅರಿತು ಸರ್ವಜ್ಞ ಪರಮಾತ್ಮ ಅದಕ್ಕೆ ಅನುಗುಣವಾಗಿಯೇ ಅವರಿಗೆ ಭಕ್ತಿಜ್ಞಾನಾದಿ ಗುಣಗಳನ್ನು ಭಗವಂತ ಕೊಡ್ತಾನೆ ಮತ್ತೆ ಅವರು ಅದನ್ನೇ ಭಗವಂತನಿಗೆ ವಾಪಸ್ಸು ಅರ್ಪಣೆಯನ್ನು ಮಾಡ್ತಾರೆ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂತ ಅವನು ಕೊಟ್ಟಿದ್ದು ಅವನ ಅವನದೇ ನನ್ನದಲ್ಲ ನನ್ನದು ಅಂಥ ಜಗತ್ತಿನಲ್ಲಿ ಏನೂ ಇಲ್ಲ ನಾನು ಅವನ ದಿನ ನನ್ನ ಈ ಜಡಭೂತವಾದ ಶರೀರವೂ ಭಗವಂತನದ್ದು ಅಂತ ಸಾತ್ವಿಕರು ಭಗವಂತನಿಗೆ ಅದನ್ನ ಅರ್ಪಣೆ ಮಾಡತಾರೆ ಪುನಃ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೋ ಇಲ್ಲೋ ಅನ್ನೋ ಸಂಶಯ ಬೇಡ ಅದನ್ನೆಲ್ಲ ಪಕ್ವವಾಗಿ ಅನನನ್ನು ಹೋಮಿಸುವ ತರನಂತೆ ಅನಿಮಿಶೇಷನು ಮಾಡಿ ಮಾಡಿಸಿದ ಕೆಳಕರ್ಮಗಳ ಎಲ್ಲವನ್ನು ಕೂಡ ಭಗವಂತನಿಗೆ ಸಾತ್ವಿಕರು ಕೊಟ್ಟು ಅರ್ಪಣ ಅಂತ ಹೇಳ್ತಾರೆ ಅದೇ ತಾಮಸ ಜೀವರಿಗೆ ಭಗವಂತ ಈ ಜ್ಞಾನ ಭಕ್ತಾದಿ ಸುಖಗಳನ್ನು ಕೊಡೋದೇ ಇಲ್ಲ ಒಂದೊಮ್ಮೆ ಕೊಟ್ಟರೂ ಕೂಡ ಅವರದನ್ನು ಭಗವಂತನಿಗೆ ಅರ್ಪಣೆ ಮಾಡೋದಿಲ್ಲ ಯಾಕೆಂದರೆ ಅವರ ಸ್ವರೂಪವೇ ಆ ಥರದ್ದು ಹೀಗೆ ಯೋಗ್ಯತೆಯ ಅರಿತು ಅದರಂತೆ ಅವರ ಸ್ವಾತಂತ್ರ್ಯಕ್ಕೆ ಅನುಸಾರವಾಗಿ ಹೆಚ್ಚೆಚ್ಚು ಸ್ವಾತಂತ್ರ್ಯ ಗುಣಗಳನ್ನು ಹೊಂದಿರುವಂತಹ ಬ್ರಹ್ಮಾದಿ ದೇವತೆಗಳಿಗೆ ಹೆಚ್ಚು ಕಡಿಮೆ ಸ್ವಾತಂತ್ರ್ಯವುಳ್ಳ ಸಾಮಾನ್ಯ ಸಜ್ಜನರಿಗೆ ಕಡಿಮೆಯಾಗಿಯೇ ಜ್ಞಾನಭಕ್ತಿಯಾದಿ ಸುಖಗಳನ್ನು ಭಗವಂತ ಕೊಡ್ತಾನೆ ಆದ್ದರಿಂದ ಪರಮಾತ್ಮನಿಗೆ ವೈಷಮ್ಯ ನಿರ್ಗುಣ್ಯ ದೋಷ ಅನ್ನೋದು ಕಿಂಚಿತ್ತೂ ಕಡಿಮೆ ಸುಖವನ್ನು ಪಡೆಯುವಂತಹ ಸಜ್ಜನರು ಆ ಸುಖ ಅವರ ಯೋಗ್ಯತೆಗೆ ಅನುಸಾರ ಆಗಿರೋದರಿಂದ ಪೂರ್ಣ ತೃಪ್ತಿಯನ್ನೇ ಹೊಂದುತ್ತಾರೆ ನನಗೆ ಕಡಿಮೆ ಆಯಿತು ಅವರಿಗೆ ಹೆಚ್ಚ ಕೊಟ್ಟರು ಈ ರೀತಿ ಯಾವತ್ತೂ ಅನ್ನೋದು ಅವರವರ ಸ್ವರೂಪ ಯೋಗ್ಯತೆಗೆ ತಕ್ಕಂಗೆ ಪೂರ್ಣ ಅಂತ ಉದಾಹರಣೆ ಕೊಡಬೇಕು ಅಂದರೆ ಒಂದು ದೊಡ್ಡ ಕೊಡ ಇದೆ ಅದು ಪೂರ್ತಿ ಇದೆ ತುಂಬಿದೆ ಪೂರ್ಣ ಅದಕ್ಕಿಂತ ಸ್ವಲ್ಪ ಸಣ್ಣ ಕೊಡ ಇದೆ ಅದು ನೀರು ತುಂಬಿದೆ ಪೂರ್ಣ ಸಣ್ಣ ಗಿಂಡಿ ಇದೆ ತಂಬಿಗೆ ಅದು ಎಲ್ಲ ತುಂಬಿದೆ ಅದು ಪೂರ್ಣ ಹಿಂಗೆ ಅದರ ಯೋಗ್ಯತೆ ಎಷ್ಟಿದೆಯೋ ಆ ರೀತಿಯಾಗಿ ಪೂರ್ಣ ಸುಖವನ್ನು ಭಗವಂತ ಅನುಗ್ರಹಿಸ್ತಾನೆ ಸಣ್ಣ ದೊಡ್ಡ ಪಾತ್ರೆಗಳಲ್ಲಿ ಪೂರ್ತಿಯಾಗಿ ನೀರು ತುಂಬಿದರೆ ಸಣ್ಣ ಪಾತ್ರೆ ಇನ್ನು ಹೆಚ್ಚು ನೀರನ್ನು ಹೇಗೆ ಬೇಡೋದಿಲ್ಲ ಅದೇ ರೀತಿಯಾಗಿ ಪರಮಾತ್ಮ ಇದ ಸುಖವನ್ನು ಅಥವಾ ಫಲವನ್ನು ಕೊಟ್ಟಾಗ ಕೆಳಗಿನ ದೇವತೆಗಳು ರುದ್ರಾದಿ ದೇವತೆಗಳು ಬ್ರಹ್ಮ ಮೊದಲಾಗಿರ್ತಕ್ಕಂಥ ಪರಶುಕ್ಲತ್ರಯರಲ್ಲಿ ಸೇರಿದ ಚಿನ್ನ ಭಕ್ತರಿಗೆ ಹೆಚ್ಚಿನ ಕೊಟ್ಟಿದೆಯಾ ಅದರಿಂದ ನನಗೂ ಇದೇ ರೀತಿಯ ಅಪೇಕ್ಷೆ ಇತ್ತು ಅಂತ ಅವರು ಬೇಡೋದಿಲ್ಲ ಅದರೊಳಗೆ ಅವರು ಪೂರ್ಣಾನಂದವನ್ನು ತಮ್ಮ ಸ್ವರೂಪಕ್ಕೆ ತಕ್ಕಂತೆ ಅನುಭವಿಸ್ತಾರೆ ಇನ್ನು ಸಣ್ಣ ಪಾತ್ರೆ ಮತ್ತು ಜಾಸ್ತಿಯನ್ನು ಬೇಡೋದಿಲ್ಲ ಹೆಚ್ಚು ನೀರನ್ನು ತುಂಬಿಕೊಳ್ಳುವ ಯೋಗ್ಯತೆ ಅದಕ್ಕಿರೋದಿಲ್ಲ ಆದ್ದರಿಂದ ಅದಕ್ಕೆ ತೃಪ್ತಿ ಹೇಗಾಗುತ್ತೋ ಹಾಗೆ ಈ ಬ್ರಹ್ಮಾದಿ ದೇವತೆಗಳಿಗೆ ತಾರತಮ್ಯದಿಂದನೇ ಈ ಸುಖ ವಿತರಣೆ ಕೂಡ ನಡೆಯುತ್ತೆ ಅದೇ ರೀತಿಯಾಗಿ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೇಗೆ ಆ ಕೊಟ್ಟ ಸ್ವಾತಂತ್ರ್ಯದ ಪ್ರಮಾಣಕ್ಕೆ ಸರಿಯಾಗಿ ಪ್ರಪೋರ್ಷನೇಟಾಗೆ ಅವರ ಸುಖ ಅವರ ಅಭಿವೃದ್ಧಿಗಾಗಿ ಭಗವಂತ ಕೊಡ್ತಾನೆ ಇಂತ ಪರಮಾತ್ಮ ರುಜಿನಾರ್ಧನ ರುಜಿನ ಪಾಪಗಳು ಅದನ್ನ ಅರ್ಧನ ಅಂದರೆ ನಾಶ ಮಾಡೋನು ಭಗವಂತ ಈ ರೀತಿಯಾಗಿ ಪರಮಾತ್ಮ ವೈಷಮ್ಯ ನೈರ್ಗುಣ್ಯ ದೋಷರಹಿತನಾಗಿ ಅವರವರ ಯೋಗ್ಯತೆಗಳನ್ನು ಅರಿತು ಪೂರ್ವದಲ್ಲಿ ಸ್ವಾತಂತ್ರ್ಯ ಯಾವ ರೀತಿಯಾಗಿ ಕೊಡ್ತಾನೋ ಕರ್ವಗಳನ್ನು ಮಾಡಿಸ್ತಾನೋ ಅದಕ್ಕೆ ತಕ್ಕಂತೆ ಫಲ ವಿತರಣೆ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಪಾಪವನ್ನು ಪರಿಹಾರ ಮಾಡಿ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟಪ್ರಾಪ್ತಿಯನ್ನೇ ಅನುಗ್ರಹಿಸ್ತಾನೆ ಅಂತ ತಿಳಿಸ್ತಾರೆ